ಲೆಸನ್ ನಂಬರ್ 27 ಸೆವೆನ್ ಮುಂದಿನ ವಾರ ಹಂಪೇಲ್ ರಾಜ್ಯೋತ್ಸವ ನಡೆಯುತ್ತೆ ಗೊತ್ತಾ ಮುಂದಿನ ವಾರ ಹಂಪೇಲ್ ರಾಜ್ಯೋತ್ಸವ ನಡೆಯುತ್ತೆ ಗೊತ್ತಾ ಗೊತ್ತು ಗೊತ್ತು ನೀವು ನೋಡೋದಕ್ಕೆ ಹೋಗಲ್ವಾ ನೀವು ನೋಡೋದಕ್ ಹೋಗಲ್ವಾ ಹಾ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಹಾ ಹಾ ನನಗ್ ಬೇರೆ ಕೆಲಸ ಇಲ್ವಾ ಏನ್ ಹೀಗ್ ಮಾತಾಡ್ತಾ ಇದ್ದೀರಿ ಏನ್ ಹೀಗ್ ಮಾತಾಡ್ತಾ ಇದ್ದೀರಿ ಯಾಕೆ ತಮಾಷೆ ಮಾಡ್ತಾ ಇದ್ದೀರಿ ಯಾಕೆ ತಮಾಷೆ ಮಾಡ್ತಾ ಇದ್ದೀರಿ ಇನ್ನೇನ್ ಮಾಡಲಿ ಹೇಳಿ ಇನ್ನೇನ್ ಮಾಡಲಿ ಹೇಳಿ ನೀವು ಮಾತಾಡೋದೇ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಮಾತಾಡೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಅರ್ಥ ಆಗೋದೇನಿದೆ ಅದರಲ್ಲಿ ಅರ್ಥ ಆಗೋದೇನಿದೆ ನಿಮಗೇ ಗೊತ್ತು ಜನ ಬರಗಾಲದಿಂದ ದಿನಾ ಸಾಯ್ತಾ ಇದಾರೆ ನಿಮಗೆ ಗೊತ್ತು ಜನ ಬರಗಾಲದಿಂದ ದಿನ ಸಾಯ್ತಾ ಇದಾರೆ ಅಂಥದ್ರಲ್ಲಿ ರಾಜ್ಯೋತ್ಸವ ಯಾಕೆ ಮಾಡ್ಬೇಕು ಅಂಥದ್ರಲ್ಲಿ ರಾಜ್ಯೋತ್ಸವ ಯಾಕೆ ಮಾಡ್ಬೇಕು ನಮ್ ಜನಕ್ಕೆ ಹೊಟ್ಟಿಗಿಲ್ಲ ನಮ್ ಜನಕ್ಕೆ ಹೊಟ್ಟಿಗಿಲ್ಲ ಇಂಥ ಸಮಯದಲ್ಲಿ ನಾವು ಹಬ್ಬ ಮಾಡೋದು ಸರಿನಾಂಥ ಸಮಯದಲ್ಲಿ ನಾವು ಹಬ್ಬ ಮಾಡೋದು ಸರಿನಾ ನೀವನ್ನೋದು ಒಂದ್ ರೀತಿಲಿ ಸರಿ ನೀವ್ ಅನ್ನೋದು ಒಂದ್ ರೀತಿಲ್ ಸರಿ ಹಾಗಾದ್ರೆ ಇನ್ನೊಂದ್ ರೀತಿಲ್ ತಪ್ಪ ಹಾಗಾದ್ರೆ ಇನ್ನೊಂದ್ ರೀತಿಲ್ ತಪ್ಪ ತಪ್ಪೇನಿಲ್ಲ ತಪ್ಪೇನಿಲ್ಲ ರಾಜ್ಯೋತ್ಸವ ನಮ್ ಸಂಸ್ಕೃತಿ ಅಂಗ ರಾಜ್ಯೋತ್ಸವ ನಮ್ ಸಂಸ್ಕೃತಿ ಅಂಗ ಅದನ್ನ ನಾವು ಮಾಡೋಕ್ ತಯಾರಾಗಿರ್ಬೇಕು ಅದನ್ನ ನಾವು ಮಾಡೋಕ್ ತಯಾರಾಗಿರ್ಬೇಕು ಹೌದು ಆದರೆ ಅದಕ್ಕೆ ತುಂಬಾ ಹಣ ಖರ್ಚಾಗತ್ತೆ ಹೌದು ಆದರೆ ಅದಕ್ಕೆ ತುಂಬಾ ಹಣ ಖರ್ಚಾಗತ್ತೆ ಅದರಿಂದ ಬಡವರ ಹೊಟ್ಟೆ ತುಂಬಲ್ಲ ಅದರಿಂದ ಬಡವರ ಹೊಟ್ಟೆ ತುಂಬಲ್ಲ ಕವಿ ಮೇಳ ಕಲಾಮೇಳ ಸಾಂಸ್ಕೃತಿಕ ಮೇಳಗಳು ನಮಗೆ ದೊಡ್ಡಷ್ಟಕ್ಕೆ ತರುತ್ತವೆ ಕವಿ ಮೇಳ ಕಲಾ ಮೇಳ ಸಾಂಸ್ಕೃತಿಕ ಮೇಳಗಳು ನಮಗೆ ದೊಡ್ಡಷ್ಟಕ್ಕೆ ತರುತ್ತವೆ ನಮ್ಮ ಸಂಸ್ಕೃತಿ ಪ್ರದರ್ಶನ ಭಾವೈಕ್ಯದ ಒಂದು ಭಾಗ ನಮ್ ಸಂಸ್ಕೃತಿ ಪ್ರದರ್ಶನ ಭಾವೈಕ್ಯದ ಒಂದು ಭಾಗ ಅದರಲ್ಲಿ ಅನುಮಾನನೇ ಇಲ್ಲ ಅದರಲ್ಲಿ ಅನುಮಾನನೇ ಇಲ್ಲ ಅಯ್ಯೋ ನಿಮಗೆ ದೊಡ್ಡಸ್ತಿಕೆ ಯೋಚನೆ ನನಗೆ ದುಡ್ಡಿನ ಯೋಚನೆ ಅಯ್ಯೋ ನಿಮಗೆ ದೊಡ್ಡಸ್ತಿಕೆ ಯೋಚನೆ ನನಗೆ ದುಡ್ಡಿನ ಯೋಚನೆ ಹಾಗಾದ್ರೆ ನೀವು ರಾಜ್ಯೋತ್ಸವ ನೋಡೋಕೆ ಹೋಗ್ತೀರಿ ಹಾಗಾದ್ರೆ ನೀವು ರಾಜ್ಯೋತ್ಸವ ನೋಡೋಕೆ ಹೋಗ್ತೀರಿ ನೋಡೋದಕ್ಕೆ ಹೋಗಲ್ಲ ನೋಡೋದಕ್ಕೆ ಹೋಗಲ್ಲ ಮಾತಾಡೋದಕ್ಕೆ ಹೋಗ್ತೀನಿ ಮಾತಾಡೋದಕ್ಕೆ ಹೋಗ್ತೀನಿ ನಾನಲ್ಲಿ ವಿಜಯನಗರದ ಗತಕಾಲದ ವೈಭವದ ಮೇಲೆ ಒಂದು ಪ್ರಬಂಧ ಓದಬೇಕು ನಾನಲ್ಲಿ ವಿಜಯನಗರದ ಗತಕಾಲದ ವೈಭವದ ಮೇಲೆ ಒಂದು ಪ್ರಬಂಧ ಓದಬೇಕು ರಾಜ್ಯೋತ್ಸವ ಈ ವರ್ಷ ಎಷ್ಟು ದಿನ ನಡೆಯುತ್ತೆ ರಾಜ್ಯೋತ್ಸವ ಈ ವರ್ಷ ಎಷ್ಟು ದಿನ ನಡೆಯುತ್ತೆ ಒಂದ್ ವಾರ ಒಂದು ವಾರ ನಡೆಯುತ್ತೆ ಭುವನೇಶ್ವರಿಯ ಮೆರವಣಿಗೆ ಅದರ ಮುಖ್ಯ ಆಕರ್ಷಣೆ ಭುವನೇಶ್ವರಿಯ ಮೆರವಣಿಗೆ ಅದರ ಮುಖ್ಯ ಆಕರ್ಷಣೆ ಒಳ್ಳೆಯದು ನಾನು ಬರಲ್ಲ ಒಳ್ಳದು ನಾನು ಬರಲ್ಲ ನನಗೆ ಕೂಲಿ ಕಾರ್ಮಿಕರ ಬಳಿ ಕೆಲಸ ಇದೆ ನನಗೆ ಕೂಲಿ ಕಾರ್ಮಿಕರ ಬಳಿ ಕೆಲಸ ಇದೆ ಅವರ ಕಷ್ಟ ಸುಖ ಕೇಳಬೇಕು ನಾನು ಬರ್ತೀನಿ ಅವರ ಕಷ್ಟ ಸುಖ ಕೇಳಬೇಕು ನಾನು ಬರ್ತೀನಿ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ನೋಡೋದಕ್ಕೆ ಸಿನಿಮಾ ನೋಡೋದಕ್ಕೆ ಹೋಗೋದು ಸಿನಿಮಾ ನೋಡೋದಕ್ಕೆ ಬೆಂಗಳೂರಿಗೆ ಹೋಗೋದು ಸಿನಿಮಾ ನೋಡೋದಕ್ಕೆ ಅವರು ಬೆಂಗಳೂರಿಗೆ ಹೋಗೋದು ಸಿನಿಮಾ ನೋಡೋದಕ್ಕೆ ನಾವು ಬಿಲ್ಡಪ್ ಕಲಿಯೋದಕ್ಕೆ ಕನ್ನಡ ಕಲಿಯೋದಕ್ಕೆ ಹೋಗೋದು ಕನ್ನಡ ಕಲಿಯೋದಕ್ಕೆ ಮೈಸೂರಿಗೆ ಹೋಗೋದು ಕನ್ನಡ ಕಲಿಯೋದಕ್ಕೆ ಗೋವಿಂದ ಮೈಸೂರಿಗೆ ಹೋಗೋದು ಕನ್ನಡ ಕಲಿಯೋದಕ್ಕೆ ತರೋದಕ್ಕೆ ತರಕಾರಿ ತರೋದಕ್ಕೆ ಹೋಗೋದು ತರಕಾರಿ ತರೋದಕ್ಕೆ ತೋಟಕ್ಕೆ ಹೋಗೋದು ತರಕಾರಿ ತರೋದಕ್ಕೆ ಅವರು ತೋಟಕ್ಕೆ ಹೋಗೋದು ತರಕಾರಿ ತರೋದಕ್ಕೆ ತಿನ್ನೋದಕ್ಕೆ ತಿಂಡಿ ತಿನ್ನೋದಕ್ಕೆ ಬರೋದು ತಿಂಡಿ ತಿನ್ನೋದಕ್ಕೆ ಮನೆಗೆ ಬರೋದು ತಿಂಡಿ ತಿನ್ನೋದಕ್ಕೆ ನಮ್ಮ ಮನೆಗೆ ಬರೋದು ತಿಂಡಿ ತಿನ್ನೋದಕ್ಕೆ ರಮೇಶ ನಮ್ಮ ಮನೆಗೆ ಬರೋದು ತಿಂಡಿ ತಿನ್ನೋದಕ್ಕೆ ಕೇಳೋದಕ್ಕೆ. ಕತೆ ಕೇಳೋದಕ್ಕೆ ಹೋಗೋದು ಕಥೆ ಕೇಳೋದಕ್ಕೆ ಮನೆಗೆ ಹೋಗೋದು ಕಥೆ ಕೇಳೋದಕ್ಕೆ ಅಜ್ಜಿ ಮನೆಗೆ ಹೋಗೋದು ಕಥೆ ಕೇಳೋದಕ್ಕೆ ಲತಾ ಅಜ್ಜಿಯ ಮನೆಗೆ ಹೋಗೋದು ಕಥೆ ಕೇಳೋದಕ್ಕೆ ಮಾಡೆಲ್ ಹೋಗೋದಿಲ್ಲ ನೋಡೋದಕ್ಕೆ ಹೋಗೋದಿಲ್ಲ ರಾಜ್ಯೋತ್ಸವ ನೋಡೋದಕ್ಕೆ ಹೋಗೋದಿಲ್ಲ ಮುಂದಿನ ವಾರ ರಾಜ್ಯೋತ್ಸವ ನೋಡೋದಕ್ಕೆ ಹೋಗೋದಿಲ್ಲ ನಾನು ಮುಂದಿನ ವಾರ ರಾಜ್ಯೋತ್ಸವ ನೋಡೋದಕ್ಕೆ ಹೋಗೋದಿಲ್ಲ ನಾವು ಬಿಲ್ಡಪ್ ಕಲಿಯೋದಿಲ್ಲ ಕನ್ನಡ ಕಲಿಯೋದಿಲ್ಲ ಮೂರು ತಿಂಗಳಲ್ಲಿ ಕನ್ನಡ ಕಲಿಯೋದಿಲ್ಲ ಗೋಪಾಲ ಮೂರು ತಿಂಗಳಲ್ಲಿ ಕನ್ನಡ ಕಲಿಯೋದಿಲ್ಲ ಕೇಳೋದಿಲ್ಲ ಮಾತನ್ನು ಕೇಳೋದಿಲ್ಲ ಯಾರ ಯಾರತ ಕೇಳೋದಿಲ್ಲ ಗುರು ಯಾರ ಮಾತನ್ನು ಕೇಳೋದಿಲ್ಲ ಮಾಡೋದಿಲ್ಲ ಅಡಿಗೆ ಮಾಡೋದಿಲ್ಲ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ದಿನಾ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ಗೀತ ದಿನ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ಬರೆಯೋದಿಲ್ಲ ಪತ್ರ ಬರೆಯೋದಿಲ್ಲ ತಂದೆಗೆ ಪತ್ರ ಬರೆಯೋದಿಲ್ಲ ನನ್ನ ತಂದೆಗೆ ಪತ್ರ ಬರೆಯೋದಿಲ್ಲ ದಿನಾ ನನ್ನ ತಂದೆಗೆ ಪತ್ರ ಬರೆಯೋದಿಲ್ಲ ನಾನು ದಿನಾ ನನ್ನ ತಂದೆಗೆ ಪತ್ರ ಬರೆಯೋದಿಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ನಾನು ಸಿನಿಮಾ ನೋಡಲು ಹೋಗ್ತೀನಿ ನಾನು ಸಿನಿಮಾ ನೋಡೋದಕ್ಕೆ ಹೋಗ್ತೀನಿ ನೌ ತಿನ್ನಲು ಕ್ಯಾಂಟೀನಿಗೆ ಬರ್ತೀರಾ ತಿಂಡಿ ತಿ ಕ್ಯಾಂಟೀನ್ಗೆ ಬರ್ತೀರಾ ಪುಸ್ತಕ ತರೋದಕ್ಕೆ ಅಂಗಡಿಗೆ ಹೋಗ್ತೀನಿ ಓದಲು ಕಾದಂಬರಿ ಬೇಕಾ ಓದೋದಕ್ಕೆ ಕಾದಂಬರಿ ಬೇಕಾ ನಗಲು ನಿನಗೇನಾಗಿದೆ ಅಂತ ನಗೋದಕ್ಕೆ ನಿನಗೇನಾಗಿದೆ ಅಂತ ಮಾಡಲ್ ನೀವು ಹೋಗೋದು ಸಿನಿಮಾ ನೋಡೋದಕ್ಕೆ ನೀವು ಹೋಗೋದು ಸಿನೆಮಾ ನೋಡೋದಕ್ಕಲ್ವಾ ನೌ ಟ್ರಾನ್ಸ್ಫಾರ್ಮ್ ನೀವು ಹೋಗೋದು ಕೆಲಸ ಮಾಡೋದಕ್ಕೆ ನೀವು ಹೋಗೋದು ಕೆಲಸ ಮಾಡೋದಕ್ಕಲ್ವಾ ನೀವು ಇರೋದು ಪಾಠ ಬರೆಯೋದಕ್ಕೆ ನೀವು ಇರೋದು ಪಾಠ ಬರೆಯೋದಕ್ಕಲ್ವಾ ನೀವು ಹೋಗೋದು ಪ್ರಬಂಧ ಓದೋದಕ್ಕೆ ನೀವು ಹೋಗೋದು ಪ್ರಬಂಧ ಓದೋದಕ್ಕಲ್ವಾ ಮಾಡಲ್ ಅವಳು ನಾಳೆ ಊರಿಗೆ ಹೋಗ್ತಾಳೆ ಅವಳು ನಾಳೆ ಊರಿಗೆ ಹೋಗೋದಿಲ್ಲ ನಾವು ಟ್ರಾನ್ಸ್ಫಾರ್ಮ್ ಅವರು ಬಾಳೆಹಣ್ಣು ತಿಂತಾರೆ ಅವರು ಬಾಳೆ ಹಣ್ಣು ತಿನ್ನೋದಿಲ್ಲ ನಮ್ಮ ಅಣ್ಣ ಮುಂದಿನ ನಮ್ಮ ಅಣ್ಣ ಮುಂದಿನ ವಾರ ಬೆಂಗಳೂರಿಂದ ಬರೋದಿಲ್ಲ ನಾವು ಚೆನ್ನಾಗಿ ನಾವು ಚೆನ್ನಾಗಿ ಕನ್ನಡ ಕಲಿಯೋದಿಲ್ಲ ರಾಮು ಬೊಂಬೆ ತಗೊಳ್ತಾನೆ ರಾಮು ಬೊಂಬೆ ತಗೊಳ್ಳೋದಿಲ್ಲ